ಹದಿನಾರನೇ ಕಕ್ಷಿಯ ವಸಿಷ್ಠ ಮೊದಲಾಗಿರ್ತಕ್ಕಂಥ ಸಪ್ತರ್ಷಿಗಳ ಸ್ತೋತ್ರ ಶತಧೃತೀಯ ಸುತರೀರ್ವರುಳಿದು ಅಪ್ರತಿಮ ಸುತಪೋನಿಧಿಗಳ ಪರ ಅಪರಾಜಿತನ ಸುಸಮಾಧಿ ಅಳಲಿಸಿ ಮೂರ್ ಲೋಕದೊಳು ಮರೀಚಿ ಅತ್ರಿ ಪುಲಹ ಕೃತು ವಸಿಷ್ಠ ಪುಲಸ್ತ್ಯ ವೈವಸ್ವತ ವಿಶ್ವಾಮಿತ್ರ ರಂಗನೆಗೆ ರಘುವನು ಶತಧ್ರುತಿ ಪೂರ್ಣ ಪ್ರಜ್ಞರಾಗಿರ್ತಕ್ಕಂಥ ಬ್ರಹ್ಮದೇವರು ಅವರ ಮಕ್ಕಳು ಶತಧ್ವತಿಯ ಬ್ರಹ್ಮದೇವರ ಸುತರು ಹಿಂದೆ ಹೇಳಿದಂಗೆ ಭೃಗು ಮತ್ತೆ ನಾರದರು ಇರುವರನ್ನು ಉಳಿದು ಅಂದರೆ ಅವರಿಬ್ಬರನ್ನು ಬಿಟ್ಟು ಉಳಿದವರಲ್ಲಿ ಅಪ್ರತಿಮ ಸುತಪೋನಿಧಿಗಳಾದ ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಕೃತು ವಸಿಷ್ಠ ಅಂಥ ಸಪ್ತರ್ಷಿಗಳು ವೈಭಸ್ವತಮನು ಮತ್ತು ವಿಶ್ವಾಮಿತ್ರರು ಅಪರಾಜಿತನಾಗಿರ್ತಕ್ಕಂಥ ಭಗವಂತನನ್ನು ಸಮಾಧಿ ಸ್ಥಿತಿಯಲ್ಲಿ ಒಲಿಸಿ ಮೂರು ಲೋಕದಲ್ಲಿ ಮೆರೀತಾ ಇದ್ದಾರೆ ಅವರ ಪಾದಗಳಿಗೆ ಭಕ್ತಿಯಿಂದ ಅಂಗರಗುವೇನೋ ನಮಸ್ಕಾರವನ್ನ ಮಾಡ್ತೀನಿ ಮುಂದೆ ಮಿತ್ರನಾಮಕ ಸೂರ್ಯ ಪ್ರಾವಹಿ ಮತ್ತು ತಾರೆಯರನ್ನು ಸ್ತೋತ್ರ ಮಾಡ್ತಾರೆ ಹದಿನೇಳನೇ ಕಕ್ಷದಲ್ಲಿ ಬರುವವರು ಇರಲ್ಲ ಮಿತ್ರನಾಮಕ ಸೂರ್ಯ ಪ್ರವಾಹ ವಾಯುವಿನ ಪತ್ನಿ ಪ್ರಾವಹಿ ಮತ್ತು ನಿರಋತಿ ತಾರೆ ದ್ವಾದಶಾದಿತ್ಯರಡು ಮೊದಲಿಗನಾದ ಮಿತ್ರ ಪ್ರವಾಹ ಪ್ರಾವಹಿ ನಿರಋತಿ ನಿರ್ಜರ ಗುರು ಮಹಿಳೆ ತಾರ ಈ ದಿವು ಕಸರ ಅನುದಿನಾದಿ ವ್ಯಾಧಿ ಉಪಟಳ ಒಳಿದು ವಿಭುದರಿಗೆ ಆಧಾರದೇ ಕೊಡಲ ಕಿಳಮಂಗಳ ಆವಕಾಲದಲ್ಲಿ ದ್ವಾದಶ ಆದಿತ್ಯರಲ್ಲಿ ಮೊದಲನೇವನಾಗಿರ್ತಕ್ಕಂಥ ಮಿತ್ರ ನಾಮಕ ಸೂರ್ಯ ಮೊದಲನೇವನು ಅಂತ ಹೇಳಿದರೆ ಮಿತ್ರ ವರುಣ ಪರ್ಜನ್ಯ ವಿಷ್ಣು ಇಂದ್ರ ರವಿ ಧಾತೃ ಪೂಷಣ್ ತ್ವಷ್ಟ್ರು ಅರಿಯಮ್ಮ ಭಗ ಮತ್ತು ಸವಿತೃ ಹೀಗೆ ತಾರತಮ್ಯ ಕ್ರಮದಲ್ಲಿ ಮೊದಲನೇ ಆಗಿರೋನು ಗುರುಕ್ರಮ ನಾಮಕ ಮಹಾವಿಷ್ಣು ಎರಡನೆಯವನು ಶಕ್ರನಾಮಕ ಇಂದ್ರ ಮೂರನೆಯವನು ವಿವಸ್ವಾನ್ ನಾಮಕ ಸೂರ್ಯ ಉಳಿದ ಒಂಬತ್ತು ಜನಗಳಲ್ಲಿ ಮಿತ್ರ ಮೊದಲಿಗನು ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡ್ಕೋಬೇಕು ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಇಂತಹ ಸೂರ್ಯ ಮೊದಲಾದವರನ್ನು ಉಪಾಸನೆ ಮಾಡಿ ಸರ್ವೋವ್ಯಾಧಿ ಹರಹ ಶ್ರೀಧೋ ವೃಷ್ಟಿದೋಯ್ ಮನುಸ್ಮೃತಃ ಆದಿವ್ಯಾಧಿ ಉಪಟ್ರಳ ಒಳದು ವಿಭು ದರದಿ ಆ ದರದಿ ಕೊಡಲ ಅಖಿಲಮಂಗಳ ಆವಕಾಲದಲ್ಲಿ ವಾಯುವ್ಯ ದಿಕ್ಕಿನ ದಿಕ್ಪಾಲಕ ಪ್ರವಾಹವಾಯು ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ನೈರುತ್ಯನ ದಿಕ್ಕಿನ ದಿಕ್ಪಾಲಕ ನಿರಋತಿ ಈ ನಿರಋತಿ ದೈತ್ಯವಂಶರಲ್ಲಿ ಹುಟ್ಟಿದ್ರೂ ಕೂಡ ಪ್ರಹ್ಲಾದ ಬಲಿ ವಿಭೀಷಣನಂತೆ ವಿಷ್ಣು ದೇವತಾ ಗಣಕ್ಕೆ ಸೇರಿದವನು ಇವನಿಗೆ ಪುಣ್ಯ ಹೆಸರಿದೆ ನಿರ್ಜರರು ಅಂತ ಹೇಳಿದರೆ ಜ್ವರ ಅಂದರೆ ಮುಪ್ಪು ಮುಪ್ಪು ಇಲ್ಲದೇ ಇರತಕ್ಕಂಥ ದೇವತೆಗಳು ದೇವತೆಗಳ ಗುರುಗಳು ಬೃಹಸ್ಪತಿ ಆಚಾರ್ಯರು ಅವರ ಪತ್ನಿಯಾಗಿರುವಂತಹ ತಾರಾದೇವಿ ಹೀಗೆ ಮಿತ್ರನಾಮಕ ಸೂರ್ಯ ಪ್ರಾವಾಹಿ ನಿರಋತಿ ತಾರಾದೇವಿ ಈ ನಾಲ್ಕು ಜನ ಕೂಡ ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಹದಿನೇಳನೇ ಕಕ್ಷೆಯಲ್ಲಿ ಇವರೆಲ್ಲರನ್ನ ಪರಿಗಣನೆ ಈ ನಾಲ್ಕು ಜನ ದೇವತೆಗಳು ದೇವಲಿ ದೇವಲೋಕ ನಿವಾಸಿಗಳಾಗಿರ್ತಕ್ಕಂಥವ್ರು ಇವರು ನಮ್ಮ ಉಪಟಳ ಅಂದರೆ ತೊಂದರೆ ಅಥವಾ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ನಮಗೆ ಬರ್ತಕ್ಕಂತಹ ಉಪದ್ರವ ಎರಡು ರೀತಿ ಒಂದು ಆದಿ ಒಂದು ವ್ಯಾಧಿ ಅಂತ ಮನಸ್ಸಿಗೆ ಸಂಬಂಧಿಸಿದಂತಹ ಚಿಂತೆ ಮಾನಸಿಕ ಏನಿದೆ ಅಲ್ಲ ಅದು ಆದಿ ದೇಹಕ್ಕೆ ಸಂಬಂಧಿಸಿರುವಂತಹ ರೋಗಾದಿ ಉಪದ್ರವಗಳಿಗೆ ವ್ಯಾಧಿ ಹೀಗೆ ಈ ನಾಲ್ಕು ಮಂದಿ ದೇವತೆಗಳು ಮಿತ್ರನಾಮಕ ಸೂರ್ಯ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ನೈಋತ್ಯ ಅಭಿಮಾನಿ ನಿರವೃತ್ತಿ ಮತ್ತು ಬೃಹಸ್ಪತಿ ತಾರಾ ದೇವಿ. ತಾರಾದೇವಿ ಈ ನಾಲ್ಕು ಜನ ನಮಗೆ ಬರ್ ಸಾಧನೆಗೆ ಪ್ರತಿಬಂಧಕಗಳಾಗ್ತಕ್ಕಂಥ ಮಾನಸಿಕ ಮತ್ತು ದೈಹಿಕವಾಗಿರ್ತಕ್ಕಂಥ ಎಲ್ಲ ಉಪದ್ರವಗಳನ್ನು ನಿವಾರಣೆ ಮಾಡಿ ಸಕಲ ಶುಭ ಸಂಪತ್ತುಗಳನ್ನು ಸದಾ ಸರ್ವಕಾಲ ಕೊಟ್ಟು ನಿರ್ವಿಘ್ನವಾಗಿ ಸಾಧನೆಯನ್ನು ಪರಿಸಮಾಪ್ತಿ ಮಾಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡ್ತಾರೆ